ಇಪ್ಪತ್ತೊಂದು ವಿಕಿರಣವಾಗುತ್ತಿದೆ ಆಲಂಬಿನಿಯು ಹೋಮದೇನವನ್ನು ಕರೆದುಕೊಂಡು ಒಳಕೆ ಹೂಡುವಾಗ ಕುಮಾರನನ್ನು ಹೊತ್ತುಕೊಂಡು ಬಂದವನು ಗೋಶಾಲೆಯ ಬಾಗಿಲಲ್ಲಿ ನಿಂತಂದು ನಿಂತಿದ್ದು ಅವ್ವ ಇವತ್ತೊಂದು ವಿಚಿತ್ರವಾಯಿತು ಎಂದನು ಆಕೆಯ ಕುತೂಹಲವು ಕರೆಣಿತು ಧನಕಾಯುವವನು ಏನು ವಿಚಿತ್ರ ಕಂಡಿದ್ದಾನು ಮಗ್ಗುಲ ಕಾಡಿನಲ್ಲಿ ಕಾಡಿನಲ್ಲಿ ಹುಲಿಗಳು ಇರುವುದೆಂದು ಆಕೆ ಕೇಳಿದ್ದಳು ಇವತ್ತು ಯಾವುದಾದರೂ ಹುಲಿ ಬಂದಿತ್ತು ಯಾವುದಾದರೂ ಆಕಳನ್ನು ಹಿಡಿದಿತ್ತು ಎಂದು ಗಾಬರಿಯಾದಳು ಆದರೂ ಆ ಗಾಬರಿಯು ಎದುರಿಗೆ ಎದುರುಗಡೆಯವನು ಎಳೆ ನಗುವಿನಿಂದ ಶಾಂತವಾಗಲು ಸಮಾಧಾನವಾಗಿ ಏನದು ಎಂದು ಕೇಳಿದಳು ಇವತ್ತು ಚಿಕ್ಕಬುದ್ದಿಯವರನ್ನು ಹೇಳಿ ಕರೆಸಿದ್ದರಲ್ಲ ನಾನು ಅವರಿಗೆ ದಾರೀಲಿ ಕಲ್ಲು ಖಾಲಿ ಗೊತ್ತಾವು ಅಂತ ಹೆಗಲ ಮೇಲೆ ಹೊತ್ತುಕೊಂಡು ಓದೆ ದಾರೀಲಿ ಏನಾಯ್ತು ಅಂತೀರಿ ಅವನು ಅವರ ಮೈಯಿಂದ ಏನೋ ಅರಿದು ಬಂದಂಗಾಯ್ತು ಸಾಕ ಇಲ್ಲ ಇನ್ನೇನೋ ನಾ ಯಾವತ್ತಾದರೂ ಕಂಡಿದ್ದರೆ ಹೀಗೆ ಅಂತ ಹೇಳೋನೆ ನಾ ಕಂಡದಲ್ಲ ಅದು ಬಂದು ಮೈ ಎಲ್ಲ ತುಂಬಿಕೊಂಡು ನನಗೆ ಜೊತೆಯಲ್ಲಿ ನಿದ್ದೆ ಬರೋದ ಇನ್ನೊಂದು ವಿಶೇಷ ಅಂದರೆ ಆ ನಿದ್ದೆಯಲ್ಲಿ ಒಂದು ಕೂಡ ಹೆಚ್ಚು ಕಡಿಮೆ ಬರುವಾಗಲೂ ನೋಡಿದೆ ಹಂಗೆ ಆಯಿತು ಅಲ್ಲಿಂಬೆನಿಗೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಏನು ಬರುವುದು ಎಂದು ಅರ್ಥವಾಗಲಿಲ್ಲ ಆದರೂ ಯಜಮಾನಿಯ ಬಿಂಕದಿಂದ ಭಿಂಕದಿಂದ ಹಾಗೇನು ನಾನು ವಿಚಾರಿಸಿ ಏನು ಹೇಳುವುದು ಎನ್ನುವುದನ್ನು ನಾಳೆ ಹೇಳುವನು ಎಂದು ಹೊರಟು ಹೋದರು ಹೋದಳು ತಂದೆ ತಾಯಿಗಳ ಜೊತೆಯಲ್ಲಿ ಹುಡುಗನು ಸ್ವಾಯಂ ಸ್ನಾನವನ್ನು ಆಚರಿಸುವುದು ಒಳಕೆಯಾಗಿ ಹೋಗಿತ್ತು ಮಗನು ಅಗ್ನಿಮಂದಿರದಲ್ಲಿ ಒಳಕೆ ಸ್ನಾನ ಮಾಡಿ ಇಲ್ಲದೆ ಹೋಗುವಂತಿಲ್ಲ ಎಂದು ತಿಳಿದುಕೊಂಡಿದ್ದನು ತಂದೆಯು ಮಡಿಯನ್ನುಟ್ಟುಕೊಂಡ ಮೇಲೆ ಇಟ್ಟು ಮಡಿಯನ್ನುಟ್ಟುಕೊಂಡ ಮೇಲೆ ಒಂದು ಮಡಿಚೌಕವನ್ನು ತಂದು ಮಗನಿಗೆಂದು ಇಡುವನು ಮಗನು ಅದನ್ನುಟ್ಟು ಹೋಗಿ ತಾಯಿಯ ಮಡಿಯಿಟ್ಟು ಬರುವವರೆಗೂ ಅಗ್ನಿಮಂದಿರದಲ್ಲಿ ಕುಳಿತಿರುವನು ಇದು ಅವನ ದಿನಚರಿಯಾಗಿತ್ತು ತಾಯಿಯು ಮಗನಿಗೆ ಮಡಿ ಇಡಿಸಿದಳು ಗೋಪಾಲಕನು ಹೇಳಿದ್ದುದನ್ನು ಅವಳು ಮರೆತಿರಲಿಲ್ಲ ಅದೇ ಮನಸ್ಸಿನಲ್ಲಿದ್ದುದರಿಂದಲೋ ಏನೋ ಅವನ ಮೈಯನ್ನು ಮುಟ್ಟಿದಾಗ ನನಗೂ ಜುಮ್ಮೆಂದುದು ಅಥವಾ ಅವನನ್ನು ಎತ್ತಿಕೊಂಡಾಗಳೆಲ್ಲ ಹೀಗಾಗುವುದಲ್ಲವೇ ಇದರಲ್ಲೇನು ವಿಶೇಷ ಎಂದು ಆಕೆಯು ವಿಷ್ಣುವುದು ವಿಕ್ವಲ್ಲಳಾಗಿ ವಿಖಲ್ಲಳಳಾಗಿ ಅದರ ಅರ್ಥವನ್ನು ತಿಳಿಯಲಾರದೆ ಹೋದಳು ಆಗಲಿ ಇವತ್ತು ಅವರಿಗೆ ಹೇಳುವುದು ಎಂದುಕೊಂಡಳು ಇತ್ತ ಮಡಿವಿಟ್ಟು ಹೋದ ಮಗನು ಧೇನು ಹೇಳಿದ್ದುದನ್ನೆಲ್ಲ ತಾಯಿಗೆ ಯಾವಾಗ ಹೇಳಿಯೇನು ಎಂದು ಕುದಿಯುತ್ತಿದ್ದನು ಆದರೂ ತಂದೆಯ ಎದುರಿಗೆ ಗಂಭೀರವಾಗಿ ಕುಳಿತಿದ್ದಾನೆ ತಂದೆಗೆ ಇವತ್ತು ಏನಾಯಿತೋ ಏನೋ ಜಪ ಮಾಡುತ್ತಿದ್ದರೆ ಮಗನು ಬಂದು ತೊಳೆಯ ಮೇಲೆ ಕುಳಿತುಕೊಂಡಂತೆ ಅವನಿಂದ ತಮಗೆ ಏನೋ ಶಕ್ತಿ ಪ್ರವಾಹ ಹರಿದು ಬಂದಂತೆ ಅವನೇನೋ ಹೇಳಬೇಕು ಎಂದು ಪ್ರಯತ್ನಿಸುತ್ತಿರುವಂತೆ ಏನೇನೋ ಕಾಣಹತ್ತಿತ್ತು ಯಾವಾಗಲೂ ಹೀಗಾಗಿರಲಿಲ್ಲ ಕೊನಗೊಂದು ಸಲ ಮಗನು ಬಂದು ತೊಳೆಯ ಮೇಲೆ ಕುಳಿತರುವಂತೆ ಭಾಸವಾಗಿ ಕಣ್ಣು ಬಿಟ್ಟು ನೋಡಿದನು ಗೋಡೆಯ ಮಗನು ಗೋಡೆಯ ಮಗುಲಲ್ಲಿ ಪದ್ಮಾಸನ ಹಾಕಿಕೊಂಡು ಧ್ಯಾನಸಕ್ತನಾದಂತೆ ಕಣುಮುಚ್ಚಿಕೊಂಡು ಕುಳಿತಿದ್ದಾನೆ ಸಮಜಕ್ಕೆ ಹೀಗಾಯಿತು ಎಂದು ತಾಗೆಯೇ ಚಂಚಲ ಮನಸ್ಕರಾಗಿ ಜಪವನ್ನು ಮುಗಿಸಿದರು ಆ ವೇಳೆಗೆ ಆಲಿಂಬಿನಿಗೆ ಬಂದಳು ಎಂದಿನಂತಲ್ಲದೆ ಮಂತ್ರಗಳನ್ನು ಆವೃತ್ತಿ ಹಾಕುವವರಂತೆ ಗಟ್ಟಿಯಾಗಿ ಹೇಳಿ ಗರ್ಮವನ್ನು ಮುಗಿಸಿದರು ನಡೆದುದೆಲ್ಲವನ್ನು ಹೆಂಡತಿಗೆ ಹೇಳಬೇಕೆಂದು ಗಂಡನಿಗೆ ಚಪಲ ಆದರೆ ಮಗನಿರುವ ಮಗನಿರುವಾಗ ಹೇಳುವುದು ಹೇಗೆ ಎಂದು ತಡೆದುಕೊಂಡಿದ್ದರು ಹೆಂಡತಿಗೆ ಗೋಪಾಲಕನ ವರದಿ ತನ್ನ ಅನುಭವ ಇವುಗಳನ್ನು ಕುರಿತು ಗಂಡತಿಗೆ ಹೇಳಬೇಕೆಂದು ಆದರೆ ಯಾವುದಕ್ಕೂ ಕೂರಿಸುತ್ತಿಲ್ಲ ಮಗನಿಗೆ ಧೇನು ಪ್ರಸಂಗವನ್ನು ತಾಯಿಗೆ ಹೇಳಬೇಕೆಂಬ ಲವಲವಿಕೆ ಆದರೆ ಆಕೆಗೆ ಕೈ ತುಂಬ ಕೆಲಸವೆಂದು ತಾನಾಗೆ ಕಲ್ಪಿಸಿಕೊಂಡಿರುವ ತಡೆ ಈ ಚಪಲ ಅವಸರ ತಡೆಗಳಲ್ಲಿಯೇ ತಂದೆ ಮಕ್ಕಳು ಇಬ್ಬರೂ ಊಟವಾಯಿತು ಊಟವಾಗುತ್ತಿದ್ದ ಹಾಗೆ ಮಗನಿಗೆ ನಿದ್ದೆ ಅದನ್ನು ತಡೆಯಲಾರದೆ ಅಲ್ಲಿಯೇ ಮಲಗಿಬಿಟ್ಟನು ತಾಯಿಯ ಮಗನನ್ನು ಅಲ್ಲಿದ್ದ ಕೃಷ್ಣಾಜಿನವೊಂದನ್ನು ಹಾಸಿ ಒಂದು ತುಂಡು ಹೊರಿಸಿ ಮಲಗಿಸಿದಳು ಆಲಂಬಿ ನೀವು ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಮಲಗುವುದಕ್ಕೆ ಹೋಗುವಾಗ ಒಂದು ಕೈಯಲ್ಲಿ ಮಗನನ್ನು ಇನ್ನೊಂದು ಕೈಯಲ್ಲಿ ತಾಂಬೂಲದ ತಟ್ಟೆಯನ್ನು ತೆಗೆದುಕೊಂಡು ಹೊರಟಳು ಮಗನ ಮೈಯಿಂದ ಮನಸ್ಸಿಗೆ ಗೊತ್ತಾಗುವಂತೆ ಸುಖ ಉಳ್ಳ ಹರಿಯುವ ಹರಿವೊಂದು ಬರುತ್ತಿರುವುದು ಭಾಸವಾಗುತ್ತಿದೆ ತಾಂಬೂಲದ ತಟ್ಟೆಯನ್ನು ಹಿಡಿದಿರುವುದರಿಂದ ಅದರಿಂದ ಏನೂ ಬರುತ್ತಿಲ್ಲದೆ ಜ್ವರವಾಗಿದ್ದುದರಿಂದ ಮಗನಿಂದಲೇ ಏನೋ ವಿಕಿರಣರಲ್ಲಿ ಸಂದೇಹವಿಲ್ಲ ಮಗನನ್ನು ಮಳಗಿಸುವಾಗ ಅಲುಂಬಿನಿಯು ಗಂಡನನ್ನು ಮಗುವನ್ನು ಮುಟ್ಟಿ ನೋಡಿ ಎಂದಳು ಅವನಿಗೆ ಗಾಬರಿ ಈ ದಿನವೆಲ್ಲ ಮಗನು ಬಹಳ ಬಿಸಿಲಿನಲ್ಲಿ ಆಡಿ ಬಂದಿದ್ದಾನೆ ಜ್ವರಗಿರ ಬಂದಿದೆಯೇ ಬಂದಿದೆಯೇನು ಎಂದು ಏನು ಏನಾಗಿದೆ ಎಂದು ಮುಟ್ಟಿದನು ಆತನ ಚಿತ್ರವೃತ್ತಿಯು ಸಮಾಧಾನವಾಯಿತು ಮುಖದ ಮೇಲೆ ಕೌತುಕದ ಭಾವ ಬಂದಿತು ಇದೇನು ವಿಚಿತ್ರ ಎಂದು ಇನ್ನೂ ಒಂದು ಗಳಿಗೆ ಮುಟ್ಟಿಕೊಂಡಿದ್ದನು ಹೆಂಡತಿಯು ಕೇಳಿದಳು ಬೆಂಕಿ ಹತ್ತಿರ ಕುಳಿತಿದ್ದರೆ ಬಿಸಿ ಬಂದಂತೆ ದೀಪದಿಂದ ಚೆಲುವ ಕಿರಣಗಳಂತೆ ಏನೂ ಬರುತ್ತಿದೆಯಲ್ಲವೇ ಹೌದು ಏನೆಂದು ನನಗೆ ಅರ್ಥವಾಗಲಿಲ್ಲ ಅದಕ್ಕೆ ನೋಡುತ್ತಿದ್ದೇನೆ ಮಗುವು ಸುಖವಾಗಿ ನಿದ್ದೆ ಹೋಗುತ್ತಿದ್ದಾನೆ ಸಮಾಧಾನವಾಗಿ ಉಸಿರಾಡುತ್ತಿದೆ ಆದ್ದರಿಂದ ಇದು ರೋಗವಲ್ಲ ನನಗೆ ಆಗಾಗ ಹೀಗುವುದು ಹೀಗಾಗುವುದುಂಟು ಆದರೆ ಅದು ಏನೆಂದು ವಿಚಾರಿಸಿಲ್ಲ ಬುಡಿಲರನ್ನು ಕೇಳಬೇಕು ಆಲಿಂಬಿನಿಯು ತನಗೆ ಗೋಪಾಲಕನವರ ಒಪ್ಪಿಸಿದ ವರದಿ ಸ್ನಾನ ಮಾಡಿಸುತ್ತಿದ್ದಾಗ ಅದ ಅನುಭವ ಇವುಗಳನ್ನು ಹೇಳಿದಳು ಗಂಡನು ತಾನು ಜಪ ಮಾಡುತ್ತಿದ್ದಾಗ ಆದುದನ್ನು ಹೇಳಿದನು ಇಬ್ಬರೂ ಒಂದೇ ಸಿದ್ಧಾಂತಕ್ಕೆ ಬಂದರು ಈಚೆಗೆ ಅಗ್ನಿವಲಕಿನಲ್ಲಿ ಬದಲಾವಣೆಯಾಗಿದೆ ಮಗುವಿನ ಚಾಪಲ್ಯವೂ ಯಾವಾಗಲೂ ಇರಲಿಲ್ಲ ಈಗಂತೂ ಗಾಂಭೀರ್ಯ ಇನ್ನೂ ಹೆಚ್ಚಾಗಿದೆ ಅವನಾರ ಮಾತು ಆತನ ವಯಸ್ಸಿಗೆ ಮೀರಿದುದು ಆದರೆ ಆತನ ಬಾಯಿಂದ ಕೇಳುವಾಗ ಹಾಗೆ ನಾಳೆ ದಿನ ಅಗ್ನಿಹೋತ್ರವಾದ ಮೇಲೆ ಬುಡಿದರ ಮನೆಗೆ ಹೋಗಿ ಈ ವಿಚಾರವನ್ನು ಕೇಳಿಬರಬೇಕು ಎಂದು ಗಂಡನು ತಾನು ಮಾಡಿಕೊಂಡಿರುವುದನ್ನು ಹೆಂಡತಿಗೆ ಹೇಳಿದನು ಮತ್ತೊಮ್ಮೆ ಮಲಗಿದ್ದ ಮಗನನ್ನು ಮುಟ್ಟಿದ್ದನು ವಿಕಿರಣ ಕಡಿಮೆಯಾಗಿತ್ತು ಮರುದಿನ ಅಗ್ನಿಹೊತ್ತು ಆದಿಗಳನ್ನು ಆದ ಮೇಲೆ ಆಚಾರ್ಯನು ನೋಡಿಕೊಂಡು ಬರಲು ಸಿದ್ಧವಾದನು ಆತನು ಸಿದ್ಧವಾಗುತ್ತಿದ್ದ ಹಾಗೆ ಆಲಿಂಬಿನಿಯೋ ಮಗನನ್ನು ಕರೆದುಕೊಂಡು ಬಂದಳು ಆತನಿಗೂ ಹೊರಡುವ ಮುಂಚೆ ಮಗನನ್ನು ಕರೆದು ತೊರೆಯ ಮೇಲೆ ಕುಳ್ಳೇರಿಸಿಕೊಂಡು ಏನಾಗುವುದು ನೋಡಬೇಕು ಎಂದನಿಸಿತು ಆಲಿಂಬಿನಿಯು ಗಂಡನಿಗೆ ಹೇಳಿದಳು ನಿಮ್ಮ ಮಗನು ಅಗ್ನಿ ಆದಿತ್ಯ ವಾಯುಗಳ ವಿಚಾರವಾಗಿ ಹೇಳುತ್ತಾನೆ ದೇಹದಲ್ಲಿರುವ ಪ್ರಾಣ ಜಗತ್ತನ್ನೆಲ್ಲ ಆವರಿಸಿರುವ ಪ್ರಾಣ ಇವುಗಳ ವಿಷಯವಾಗಿ ಹೇಳುತ್ತಾನೆ ಕೇಳಿ ದೇವರಾತನು ಆಶ್ಚರ್ಯಪಡುತ್ತಾ ಕೇಳಿದನು ಏನಯ್ಯಾ ನನಗೂ ಹೇಳುತ್ತೀಯಾ ಮಗನು ಏನೂ ಸಂಕೋಚವಿಲ್ಲದೆ ಸಮಾಧಾನದಿಂದ ಎಲ್ಲವನ್ನೂ ದೇನುವು ಹೇಳಿದಂತೆ ಹೇಳಿದನು ತಾನು ಅಗ್ನಿಪುರುಷನನ್ನು ಕಂಡದ್ದು ಆ ಅಗ್ನಿಪುರುಷನ ಜ್ವಾಲಾಮಂಡಲದಲ್ಲಿ ತಾಯಿ ತಂದಗಳಿಬ್ಬರೂ ಸುಖವಾಗಿದ್ದುದು ಅದನ್ನೂ ಹೇಳಿದನು ಅದನ್ನೆಲ್ಲ ಕೇಳಿ ಆಚಾರ್ಯನಿಗೆ ಬೆಪ್ಪು ಹೇಳಿದಂತೆ ಆಯಿತು ಆದರೆ ಮಗನ ತಾನು ತನ್ನ ಬೆಪ್ಪತ್ವವನ್ನು ತೋರಿಸಿಕೊಳ್ಳುವುದು ಸರಿಯಲ್ಲವೆಂದು ಸಾಧು ಸಾಧು ನಾವು ಮಾಡಿದ ಪುಣ್ಯದ ಮೂರ್ತಿಯು ನೀನು ಇನ್ನು ಮುಂದೆ ಹೀಗೇನಾದರೂ ಆದರೆ ನನಗೂ ಬಂದು ಹೇಳು ಈಗ ನಾನು ಬುಡಿದರಮನೆಗೆ ಹೋಗಿ ಬರ್ತೀನಿ ಆಗಬಹುದಷ್ಟೇ ಎಂದನು ಅಪ್ಪಣೆಯನ್ನು ಕೇಳುವಂತೆ ಕೇಳಿ ಹೊರಟನು ಹೊರಟಾಗ ಮರ್ಯಾದೆ ಮಗನನ್ನು ಎತ್ತುಕೊಂಡು ಒಂದು ಗಳಿಗೆ ತೊಡೆಯಲ್ಲಿ ಮೇಲೆ ಕುಳ್ಳಿರಿಸಿಕೊಂಡು ಮಗನ ಮೈಯ ತೇಜಸ್ಸನ್ನು ಗುಳುತ್ತಿರುವುದನ್ನು ಅದು ಹಿತವಾಗಿರುವುದನ್ನು ಕಂಡುಕೊಂಡು ಇದೇನಿರಬಹುದು ಎಂದು ಮನಸ್ಸಿನಲ್ಲೇ ವಿಚಾರಿಸುತ್ತಾ ಹೋದನು